ಅಕ್ಕಿಯ ಪಯಣ ಅಕ್ಕಿ ಹಕ್ಕಿ ಎಲ್ಲಿಗೆ ಪಯಣವೆಲ್ಲಿಗೆ ಎಲ್ಲಿಗೆಂದರಲ್ಲಿಗೆ ಹಳ್ಳದಿಂದ ತಿಟ್ಟಿಗೆ ಹಳ್ಳಿಯಿಂದ ಡಿಲ್ಲಿಗೆ ತಿಲ್ಲಿಯಿಂದ ಹಲ್ಲಿಗೆ ಅಲ್ಲಿಗೆಲ್ಲಿಗೆ ಗೂಡಿನಿಂದ ಕಾಡಿಗೆ ಗಾಡಿನ ಕಾಡಿನಿಂದ ಗೂಡಿಗೆ ನಾಡಿನಿಂದ ನಾಡಿಗೆ ಬೇಡಿನಿಂದ ಬೇಡಿಗೆ ಇಲ್ಲಿಗಲ್ಲಿಗೆ ಅಕ್ಕಿ ಹಕ್ಕಿ ಕೆಲಸವೇನು ರೆಕ್ಕೆ ದುಡಿಸಿ ಫಲಿತವೇನು ಆಟ ಪಾಠ ಊಟವು ಊಟ ಕಣ್ಣ ನೋಟವು ಗಾಳಿಯೋ ಜೋಳಿ ಜಾಟವು ಬಾನಿನ ತೇಲಾಟವು ಬಾಗೆದೊರೆತು ದೂಟವು ಕೊರಲ ಕೂಗು ಪಾಟವು ಮನವು ಆಡಿದಾಟವೂ ಚೆಣದ ಆಟವೂ ಅಕ್ಕಿ ಹಕ್ಕಿ ಕಂಡುದೇನು ಕಂಡು ನೀನು ಉಂಡುದೇನು ಸ್ವರ್ಗದಿಂದ ಭೂತಲ ಶಾಂತಿಯಿಂದ ಗತ್ತಲ ಸುರರು ಬೆಳೆದ ತುರುಳರು ಮರುಳಾಟವು ದೇವ ದೇವದೇವನುದ್ಯಾನ ಮುನಿಸ ಮಾಡಿದ ಹೈರಾಣ ಹಕ್ಕಿ ಹಾಡದಾವುದು ರಾಗವಾವುದು ಹಾಡಿದೆನೆ ಏನದು ಹಾಡಲೆನಗೆ ಬಾರದು ರಾಗವೆನಗೆ ಕಲೀಪರಾರು ಕೇಳುವರಾರು ಪೇಳವರಾರು ಕೊರಗನೆದೆಯೊಳಿಡುವರಾರು ಸ್ವರವ ಕೊರಲು ರೊ ರೊಳಿಡುರುವರಾರು ಬಿಡುವುದೇನು ಮನದೋಳು ನುಡಿಯುವುದೇನು ಬಾಯಳು ಕೂಗು ರಾಗವಪ್ಪುದೇನು ಮಾತು ಗೀತೆಯಪ್ಪುದೇನು ಇನಿದೋ ಕಟುವು ದನಿ ತಿಂತೋ ಅಡಗಿರುವ ಕಡು ಮರ್ಮವೇನು ಬ್ರಹ್ಮ ನಿರ್ಮಿತ ತಿಮ್ಮಲಿಂಗನು ತಿಳಿಯುವ ಯಾವ ಮನುಷ್ಯನಿಗೂ ತನ್ನ ಸ್ವಭಾವದಲ್ಲಿ ಏನೇನು ಸೇರಿವೆ ಎಂಬುದನ್ನು ನಿಷ್ಕರ್ಷಿಯಾಗಿ ತಿಳಿದುಕೊಳ್ಳುವುದು ಅಸಾಧ್ಯವೆಂದು ನಾನು ಭಾವಿಸಿದ್ದೇನೆ ನನ್ನ ಸ್ವಭಾವವನ್ನು ಕುರಿತು ನಾನು ಅನುಭವ ಪರೀಕ್ಷೆಯಿಂದ ಮಾತನಾಡಬಹುದಾದರೆ ಅದರಲ್ಲಿ ಎರಡು ಪ್ರವೃತ್ತಿಗಳು ಅಡಗಿಕೊಂಡಿವೆ ಒಂದು ದೊಡ್ಡತನ ಇನ್ನೊಂದು ಅಂಜುಬುರುಕುತನ ದೊಡ್ಡತನವೆಂದರೆ ಯಾವ ಜವಾಬ್ದಾರಿಯನ್ನು ತಗಲಿಸಿಕೊಳ್ಳದೆ ಮನಸ್ಸು ಬಂದಂತೆ ತಿರುಗುವುದು ಅಂಜುಬುರುಕುತನವೆಂದರೆ ಯಾವುದೋ ಒಂದು ಕಾರಣಕ್ಕೆ ವಿಧೇಯನಾಗಿರುವುದು ಇವೆರಡೂ ಪರಸ್ಪರ ಪ್ರತಿಕೂಲಗಳಾದ ಪ್ರವೃತ್ತಿಗಳು ಬಾಲ್ಯದಲ್ಲಿ ನನಗೆ ಬಾಲ್ಯದಿಂದ ಜೋಗಿಗಳು ದಾಸೇಯಗಳು, ಬೈರಾಗಿಗಳು ಸನ್ಯಾಸಿಗಳು ಪಕೀರರು ಇಂತವರನ್ನು ನೋಡಿದಾಗ ನಾನು ಅವರಂತೆಯೊಂದಿಗೆ ನಿರುಪಾದಕವಾಗಿ ತಿರುಗಾಡಿಯೇನು ಎನ್ನಿಸುತ್ತಿತ್ತು ಬೋನಿನೊಳಗಣ ಕೋತಿಗಳಿಗೆ ಅನ್ನಿಸುವ ಹಾಗೆ ಆ ಪರಿವ್ರಾಜಕ ಜೀವನದಲ್ಲಿ ನನಗೆ ಆಕರ್ಷವಾಗಿದ್ದದ್ದು ಅವರ ನಿಶ್ಚಿಂತತೆ ಅವರು ರಾತ್ರಿಗೇನು ನಾಳೆಗೆಯಲ್ಲಿ ಎಂದು ಕ್ಷಣ ಮಾತ್ರವೂ ಯೋಚಿಸುತ್ತಿದ್ದವರಲ್ಲ ಯಾವುದೋ ಒಂದು ತತ್ವದಲ್ಲಿ ಸಂಪೂರ್ಣವಾದ ನಂಬಿಕೆ ಆ ನಂಬಿಕೆ ದೃಢವಾಗಿದ್ದರಿಂದ ಸಂಪೂರ್ಣವಾದ ಧೈರ್ಯ ಮತ್ತು ನಿರಂಕುಶವಾದ ಮನೋವೃತ್ತಿ ನನ್ನ ಅಂತರಂಗದಲ್ಲಿ ಸುಳಿದಾಡುತ್ತಿದ್ದದ್ದು ಆ ನಿಸ್ಸಂಸಾರದ ಮೇಲಣ ಉತ್ಸಾಹ ನನಗೆ ಇದು ಅಷ್ಟು ಪ್ರಿಯವಾಗಿದ್ದಲ್ಲಿ ನಾನು ಅದನ್ನು ಏಕೆ ಅವಲಂಬಿಸಲಿಲ್ಲ ಅದು ಅಂಜುಬುರುಕುತನ ಅದರಲ್ಲಿ ಎರಡು ಅಂಶಗಳಿವೆ ಮೊದಲನೆಯದು ಸಮಾಜ ಸಂಪ್ರದಾಯಗಳಲ್ಲಿ ಗೌರವ ಎರಡನೆಯದು ದೇಹಕ್ಕೆ ಉಂಟಬಹುದು ಉಂಟಾಗಬಹುದಾದ ಕಷ್ಟಗಳ ಭೀತಿ ನಾನು ಬಾಲ್ಯವನ್ನು ಸುಖದಲ್ಲಿ ಕಳೆದವನು ಚೆನ್ನಾಗಿ ಊಟ ಮಾಡಿದವನು ತಿಂಡಿ ತಿಂದವನು ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿ ಬೆಚ್ಚಗೆ ಹೊದೆ ನಿದ್ರಿಸಿದವನು ನಾನು ಗ್ರಾಮೈಕ ರಾತ್ರಿಯಾಗಿ ಅಲೆಯುತ್ತಾ ಹೊರಟರೆ ಊಟ ಉಪಚಾರಗಳು ಹೇಗೆ ಮಲಗಳು ಹಾಸಿಗೆ ತಲೆದಿಂಬುಗಳು ಹೀಗೆ ಚಿಂತೆಗಳು ಬಂದು ಗೀತೆಯಲ್ಲಿ ಹೇಳಿರುವಂತೆ ಕಾಯಕ್ಲೇಶ ಭಯ ನನಗುಂಟಾಯಿತು ಸಮಾಜದ ಹೆದರಿಕೆ ಪರಿಸರ ಪ್ರಭಾವದಿಂದ ಬಂದಿತು ನಾನು ಪ್ರಬುದ್ಧ ಮೇಲೆ ನನ್ನ ನನಗೆ ತಕ್ಕಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದರು ಆದರೂ ಹೇಗೋ ಸಾಕ್ರೆಟೀಸನ ಸಂವಾದಗಳು ಮೊದಲಾದ ಗ್ರಂಥಗಳ ಪ್ರಭಾವದಿಂದಲೋ ಏನೋ ಸಮಾಜ ಸಂಪ್ರದಾಯಗಳು ಗೌರವಾರ್ಹಗಳ ನನ್ನ ಮನಸ್ಸಿನಲ್ಲಿ ನಂಬಿಕೆ ದೃಢಪಟ್ಟಿತು ಗೋದಾವರಿ ಬ್ರಾಹ್ಮಣರು ಸುಮಾರು ಅರವತ್ತು ವರ್ಷಗಳ ಹಿಂದೆ ಗೋದಾವರಿ ಪ್ರಾಂತ್ಯದಲ್ಲಿ ನದಿ ಕಾಲುವೆ ನೀರಾವರಿಗಳು ಹೆಚ್ಚಾಗಿರಲಿಲ್ಲ ದೇಶದ ಬಹುಭಾಗ ಬೆಂಗ್ ಬೆಂಗಾಡಾಗಿತ್ತು ಆ ಪ್ರಾಂತದ ಬ್ರಾಹ್ಮಣ ತಂಡಗಳು ರಾಮೇಶ್ವರ ಯಾತ್ರೆ ತಿರುಪತಿ ಯಾತ್ರೆ ಮೊದಲಾದ ವ್ಯಾಜ್ಯದಿಂದ ದಕ್ಷಿಣ ದೇಶಕ್ಕೆ ಪದೇ ಪದೇ ಬರುತ್ತಿದ್ದರು ಆ ಬ್ರಾಹ್ಮಣರೆಲ್ಲ ನಿಯಮನಿಷ್ಠೆಯುಳ್ಳವರು ಮುಳಬಾಗಿಲ ಶ್ರೀಮದಾನ ಶ್ರೀಮದಾಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗಕ್ಕೆ ಅಂಟಿಕೊಂಡಂತೆ ತತ್ವ ಎಂಬ ವೈಶ್ಯ ಧರ್ಮಿಷ್ಠರು ಕಟ್ಟಿಸಿದ್ದ ಒಂದು ಸತ್ರವಿತ್ತು ಆ ಊರಿಗೆ ಬಂದ ಗೋದಾವರಿ ಬ್ರಾಹ್ಮಣರು ಸಾಮಾನ್ಯವಾಗಿ ಈ ಸತ್ರದಲ್ಲಿ ಬಿಡಾರ ಮಾಡುತ್ತಿದ್ದರು ಗೋದಾವರಿ ಬ್ರಾಹ್ಮಣರು ಬಹುಮಟ್ಟಿಗೆ ಪಾದ ಪಾದಚಾರಿಗಳು ನಮ್ಮ ಕಾಲದಲ್ಲಿ ವಿನೋಬಾವೆಯವರ ಪ್ರಯಾಣ ಪ್ರಸಿದ್ಧವಾಗಿದೆ ಆದರೆ ಅರವತ್ತು ವರ್ಷಗಳ ಹಿಂದೆ ಪಾದ ಸಂಚಾರವೇ ಸಾಮಾನ್ಯವಾಗಿದ್ದ ಪ್ರಯಾಣ ಕ್ರಮ ಗೋದಾವರಿ ಬ್ರಾಹ್ಮಣರಿಗೆ ದಿನಕ್ಕೆ ಹದಿನೈದು ಇಪ್ಪತ್ತು ಮೈಲಿ ಸಂಚಾರ ಮಾಡುವುದು ಕಷ್ಟವೆನಿಸುತ್ತಿರಲಿಲ್ಲ ಅವರಲ್ಲಿ ಚೌಡೇಶ್ವರಿ ಉಪಾಸಕರು ಭದ್ರಕಾಲಿ ಉಪಾಸಕರು ಶ್ರೀ ವಿದ್ಯಾ ಪರಿಣತರು ಎಲ್ಲರೂ ಇರುತ್ತಿದ್ದರು ನಮ್ಮ ಮನೆಗಳಿಗೆ ಹೆಚ್ಚಾಗಿ ಬರುತ್ತಿದ್ದವರು ವೇದಾಧ್ಯ ನಿಷ್ಠರು ಅವರು ವೇದದ ಮಹಿಮೆಯಲ್ಲಿ ಅಕುಂಠಿತವಾದ ಶ್ರದ್ಧೆಯುಳ್ಳವರು ಅವರ ದೇಹಾಕೃತಿ ದೃಢವಾದದ್ದು ಆದದ್ದರಿಂದ ಅವರ ಕಂಠಸ್ವರ ಉಚ್ಚಸ್ಥಾಯಿಯಲ್ಲಿ ಗಂಭೀರವಾಗಿ ಬರುತ್ತಿತ್ತು ಆ ಬ್ರಾಹ್ಮಣರು ಮನೆಗೆ ಬಂದು ಇದು ಬ್ರಾಹ್ಮಣರ ಮನೆ ತಾನೆ ಇಲ್ಲಿ ನಮಗೆ ಭೋಜನ ಕೊಡಲು ಅನುಕೂಲ ಉಂಟೆ ಎಂದು ಕೇಳಲು ಸಂಕೋಚ ಪಡುತ್ತಿರಲಿಲ್ಲ ಮನೆಯ ರಾದರೋ ಅಂತ ಪ್ರಶ್ನೆಯನ್ನು ಒಂದು ಪರಮಾನುಗ್ರಹವೆಂದು ಭಾವಿಸಿ ಅವಶ್ಯ ದಯ ಮಾಡಬೇಕು ಎನ್ನುತ್ತಿದ್ದ ಬಂದ ಬ್ರಾಹ್ಮಣರು ಒಂದರ್ಧ ಗಂಟೆ ವೇದ ಹೇಳಿದ ಹೊರತು ಭೋಜನ ಕೇಳುತ್ತಿರಲಿಲ್ಲ ಅವರ ಭೋಜನ ಪರಿಟವಣೆ ಹೆಚ್ಚು ಕಷ್ಟ ಕೊಡತಕ್ಕದ್ದು ಆಗಿರಲಿಲ್ಲ ಅವರಿಗೆ ಬೇಕಾದದ್ದು ಅನ್ನ ತೊವೆ ಕಾರಕಾರವಾಗಿ ಹುಳಿ ಪಪ್ಪು ದಪ್ಪಳಂ ಗೊಜ್ಜು ಅಥವಾ ಚಟ್ನಿ ಕೈತುಂಬ ತುಪ್ಪ ಒಂದಿಷ್ಟು ಮಳೆಚ್ಚಿಗೆ ನಮ್ಮ ದೇಶದ ಸಾರನ್ನು ಎಲೆಯ ಹತ್ತಿರ ತಂದರೆ ಜುಬ್ಬುಲೇದಂಡಿ ರೋಗ ಇಲಾಸ್ವಾಮಿ ಎನ್ನುತ್ತಿದ್ದರು ತಿಳಿ ಸಾರು ಏನಿದ್ದರೂ ಕಾಯಿಲೆಯವರಿಗೆ ಇದು ಅವರ ಕಲ್ಪನೆ ತರಕಾರಿ ಭಕ್ಷ್ಯಗಳನ್ನು ಅವರು ಬೇಡುವೆ ಬೇಡವೆನ್ನುತ್ತಿರಲಿಲ್ಲ ಅವರಿಗೆ ಮುಖ್ಯವಾಗಿ ಬೇಕಾದಿದ್ದದ್ದು ಆಶನ ಪಪ್ಪು ದಪ್ಪಳಂ ಅಭಿಗೃತ ರಾತ್ರಿಯವರು ಊಟ ಮಾಡುತ್ತಿರಲಿಲ್ಲ ನಿಶ್ಚಿಂತತೆ ಸಾಮಾನ್ಯವಾಗಿ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂ ಎಂಟು ಒಂಬತ್ತರವರೆಗೆ ಪ್ರಯಾಣ ಸಂಜೆ ನಾಲ್ಕರಿಂದ ಏಳರವರೆಗೆ ಪ್ರಯಾಣ ಹೀಗೆ ದಿನಕ್ಕೆ ಐದಾರು ಗಂಟೆಗಳ ಕಾಲ ಪ್ರಯಾಣದಲ್ಲಿ ಕಳೆಯುತ್ತಿತ್ತು ಅವರು ಮನಸ್ಸಿಗೆ ಯಾವ ಚಿಂತೆಯನ್ನು ಹಚ್ಚಿಕೊಂಡವರಲ್ಲ ಒಬ್ಬರು ಒಂದು ಶಿವಲಿಂಗವನ್ನು ಯಾವಾಗಲೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದರು ಸುಮಾರು ಒಂದಡಿಯಷ್ಟು ದೊಡ್ಡದಾಗಿತ್ತು ಆ ಬಾಣಲಿಂಗ ಅದನ್ನು ತಟೆಯಲಿರಿಸಿ ರುದ್ರಾಭಿಷೇಕ ಮಾಡುತ್ತಿದ್ದರು ಇಬ್ಬರದ್ದು ಒಂದೇ ಕಂಠವೆಂಬಂತೆ ನಮಕ ಚಮಕಗಳು ಕೇಳಿಬರುತ್ತಿದ್ದವು ನಮ್ಮಿಂದ ಅವರು ಏನನ್ನೂ ಬೇಡುತ್ತಿರಲಿಲ್ಲ ಪೂಜೆಗೆ ಬೇಕಾದ ಹೂವನ್ನು ಅವರು ದಾರಿಯಲ್ಲಿಯೇ ಸಂಪಾದಿಸಿಕೊಂಡು ಬಂದಿರುತ್ತಿದ್ದರು ನೈವೇದ್ಯಕ್ಕೆ ಒಂದಿಷ್ಟು ಹಾಲನ್ನೋ ಬೆಲ್ಲವನ್ನು ಕೊಟ್ಟರೆ ಸಾಕಾಗಿತ್ತು ಬೈರಾಗಿ ತಂಡ ಕಾಯಕ್ಲೇಶಕ್ಕೂ ಸಮಾಜ ಪರಿಸರಕ್ಕೂ ಹೆದರಿ ನನ್ನ ತೊಂಡುತನವನ್ನು ತಡೆದಿಟ್ಟುಕೊಂಡರೂ ಮಧ್ಯೆ ಮಧ್ಯೆ ಒಂದೊಂದು ವೇಳೆ ಫಕೀರ ಆವೇಶ ಮೇಲ್ಗೈಯಾಗುವುದಾಗುವುದುಂಟು ಸಾವಿರದ ಒಂಬೈನೂರ ಎಂಟು ಒಂಬತ್ತರ ಸುಮಾರಿನಲ್ಲಿ ಒಮ್ಮೆ ಹಾಗಾಗಿತ್ತು ಒಂದು ಸಂಜೆ ಬೆಂಗಳೂರು ರೈಲ್ವೆ ಸ್ಟೇಷನಿನ ಮುಂದುಗಡೆ ಇರುವ ಧರ್ಮಾಂಬುದಿ ಕೆರೆಯ ಏರಿಯಾ ಮೇಲೆ ನಡೆದು ಹೋಗುತ್ತಿದ್ದೆ ಕಟ್ಟಿಯ ದಕ್ಷಿಣದ ಕಡೆಯ ಅರಳಿ ಮರಳ ಮರದ ಕೆಳಗೆ ಕೆಲವರು ಬೈರಾಗಿಗಳು ಕುಳಿತಿದ್ದನ್ನು ಕಂಡೆ ಒಂದು ದಿನವನ್ನು ಅವರ ಜೊತೆಯಲ್ಲಿ ಕಳೆಯಬೇಕೆಂದು ನನಗೆ ಮನಸ್ಸಾಯಿತು ಮಾರನೆಯ ದಿನ ಬೆಳಿಗ್ಗೆ ನಾನು ಆ ಸ್ಥಳವನ್ನು ಮುಟ್ಟುವ ವೇಳೆಗೆ ಬಿಸಿಲು ಹರಿದಿತ್ತು ಸುಮಾರು ಏಳು ಗಂಟೆ ಬೈರಾಗಿಗಳು ಐದು ಮಂದಿ ಇದ್ದರು ಮುಖಕ್ಕು ತೋಳುಗಳ ಮೇಲು ಗೋಪಿ ಚಂದನ ಇಬ್ಬರ ಕೈಗಳಲ್ಲಿ ಕಮಂಡಲಗಳು ಇಬ್ಬರ ಕೈಗಲ್ಲಿ ಮಡಸಿ ಬಳೆ ಹಾಕಿದ್ದ ಎರಡು ಮೂರು ಅಡಿ ಉದ್ದದ ಕಬ್ಬಿಣದ ಪಟ್ಟೆಗಳು ಅರಳಿ ಪಟ್ ಮೇಲೆ ಅಂಚಿನಲ್ಲಿ ಬೆಂಕಿ ಕೆಂಡ ಬೂದಿಯ ರಾಶಿತ್ತು ಅದರ ಮೇಲೆ ಒಂದು ದೊಡ್ಡ ಮರದ ಕೊರಡು ಬೆಂಕಿ ಹೊತ್ತಿ ಕುಮುಲುತ್ತಿತ್ತು ಬೈರಾಗಿಗಳು ಗುಂಪಾಗಿ ನಿಂತು ಜೈ ಸೀತಾರಾಮ್ ಎಂದು ಘೋಷಿಸಿ ಹೊರಟರು ಕೆಂಪೇಗೌಡ ರಸ್ತೆಯಲ್ಲಿ ಮೆರವಣಿಗೆ ಹೊರಟು ಒಂದು ತಂಡದವರು ಭಗವಾನ್ ಪಾಲಕ ಸೀತಾರಾಮ್ ಎಂದು ಇನ್ನೊಂದು ತಂಡದವರು ಬಾಲಾಜಿ ಬೆಹಾರಿ ರಾಮ್ ಎಂದು ಹೇಳಿಕೊಂಡು ಗ್ರಾಮ ಪ್ರದಕ್ಷಿಣೆ ಹೊರಟರು ಕೊಂಚ ದೂರ ಮೇಲೆ ಜಗಪತಿ ಜಾನಕಿ ಜೀವನ ಬಾಲಾಜಿ ಬೆಹಾರಿ ರಾಮ್ ನಿಂತು ಜಯ ಜಯ ರಾಮ್ ರಾಮ್ ಕಹೋ ಸೀತಾರಾಮ್ ಎಂಬ ಪಲ್ಲವಿ ನುಡಿಯುತ್ತಿದ್ದರು ಬೈರಾಗಿ ತಂಡವು ದೊಡ್ಡ ದೊಡ್ಡಪೇಟೆಯ ಕಡೆ ತಿರುಗಿ ಸಜ್ಜನರಾಯರ ಅಂಗಡಿಯ ಹತ್ತಿರ ಬರುವ ವೇಳೆಗೆ ಸುಮಾರು ಒಂಬತ್ತು ಒಂಬತ್ತೂವರೆ ಗಂಟೆಯಾಗಿತ್ತು ರಾಯರು ಈ ಬೈರಾಗಿಗಳನ್ನು ಕಂಡೊಡನೆಯೇ ಕೈಯಲ್ಲಿ ಎರಡು ರೂಪಾಯಿ ಹಿಡಿದು ಹೊರಕ್ಕೆ ಬಂದು ರಾಮ್ ಹೇಳಿ ಒಬ್ಬ ಆಳನ್ನು ಬೈರಾಗಿಗಳ ಜೊತೆಗೆ ಹೋಗಿ ಅವರಿಗೆ ಸದಾವರ್ತ್ ಕೊಡಿಸುವಂತೆ ಹೇಳಿ ಕಳುಹಿಸಿದರು ಆಳು ಬೈರಾಗಿಗಳನ್ನು ಹಿಂಬಾಲಿಸಿ ದಿನಸಿ ಅಂಗಡಿಯಿಂದ ಆಟ ಗೋಧಿ ಹಿಟ್ಟು ಅಕ್ಕಿಯ ಹಿಟ್ಟು ಎರಡು ದೊಣ್ಣೆ ತುಪ್ಪ ಇಷ್ಟನ್ನು ಕೊಡಿಸಿದ ಮತಾಂಧ ತನ ಅಂಗಡಿಯ ಬಳಿ ಬಂದಾಗ ಆತ ಸಿಹಿ ತಿಂಡಿ ಕಟ್ಟಿಸಿಕೊಟ್ಟ ಮಾರ್ಕೆಟ್ ಬಳಿ ಬೈರಾಗಿಗಳು ಕೊಂಚ ಉಪ್ಪು ಮೆಣಸಿನಕಾಯಿ ಕೊಂಡರು ಅವರಿವರು ಕೊಟ್ಟಿದ್ದ ಪುಡಿಕಾಸುಗಳಿಂದ ಬೈರಾಗಿಗಳು ರಾಣಾ ಸಿಂಡ್ ಸಿಂಗ್ಪೇಟೆಯನ್ನು ಹಾದು ಅರಳೆ ಪೇಟೆ ಸರಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ಕಡೆಗೆ ತಿರುಗಿ ಅರಳಿ ಕಟ್ಟಿಗೆ ಬಂದರು ಅಲ್ಲಿ ಮತ್ತೆ ಜಯ ಅವರ ಪೈಕಿ ಇಬ್ಬರು ಗೋಧಿ ಹಿಟ್ಟನ್ನು ಕೆಲಸಿ ಅದರ ಅವರ ಮೇಲೆ ಒಂದು ಒದ್ದೆ ಬಟ್ಟೆ ಹಾಕಿ ಬೆಂಕಿಯನ್ನು ಸರಿ ಮಾಡಿ ಮಾಡ ಹೊರಟರು ಮೂವರು ಉತ್ತರ ಪಾರ್ಶ್ವದ ಮಂಟಪದ ಮುಂದಿನ ಕೊಳದೊಳಕ್ಕೆ ತುಮುಕಿ ಈಜಿ ಸ್ನಾನ ಮಾಡಿ ಬಂದರು ಭಸ್ಮಧಾರಣ ಮಾಡಿದರು ಇವರು ಮೊದಲೇ ನೆನೆಸಿಟ್ಟಿದ್ದ ಗೋಧಿ ಹಿಟ್ಟಿಗೆ ಉಪ್ಪು ಮೆಣಸಿನಕಾಯಿ ತುಪ್ಪ ಹಾಕಿ ಕಲಸಿ ರೊಟ್ಟಿ ತಟ್ಟಲು ಕುಳಿತರು ಮೊದಲನಿ ಇಬ್ಬರು ಆ ವೇಳೆಗೆ ಸ್ನಾನ ಮುಗಿಸಿಕೊಂಡು ಬಂದರು ರೊಟ್ಟಿ ಸುಟ್ಟಿದ್ದಾಗಿತ್ತು ದಾಯಿತು ಐವರು ಕೈ ತೆಳೆದುಕೊಂಡು ತುಳಸಿ ಮಣಿಯ ಜಪಸರಗಳನ್ನು ಹಿಡಿದು ಕುಳಿತರು ಆಚಮನ ಮಾಡಿದರು ಏನೇನೋ ಮಂತ್ರ ಹೇಳಿ ಸೂರ್ಯನಿಗೆ ಕೈ ಮುಗಿದರು ಆರ್ಗ್ಯ ಕೊಟ್ಟರು ಅದಾದ ಬಳಿಕ ರೊಟ್ಟಿಗಳನ್ನು ತುಪ್ಪವನ್ನು ಮಿಟಾಯಿ ತುಣುಕುಗಳನ್ನು ತಮಗೆ ಬೇಕಾದಷ್ಟು ಬುಜ್ ಭುಜಿಸಿದರು ಮಧ್ಯೆ ಮಧ್ಯೆ ಹರೇರಾಮ್ ಜಯ ಜಯ ರಾಮ್ ಕೊಂಚೆ ಕೊಂಚೆ ಮಾತನಾಡಿಕೊಳ್ಳುತ್ತಿದ್ದರು ಬಹುಶಃ ಹಿಂದಿ ಭಾಷೆಯಲ್ಲಿ ಅವರ ಹತ್ತಿರ ಹೋಗುವುದಕ್ಕೆ ನನಗೆ ಭಯ ಅವರು ಭೋಜನೋಪಕ್ರಮ ಮಾಡುವ ವೇಳೆಗೆ ಗಂಟೆ ಒಂದಾಗಿರಬಹುದು ನಾನು ಚಿಕ್ಕಪೇಟೆಗೆ ಬಂದು ನನ್ನ ಮಿತ್ರ ಅಪ್ಪಣ್ಣನವರ ಮನೆಯಲ್ಲಿ ಊಟ ಮಾಡಿ ಅವಸವಸರವಾಗಿ ಅರಳಿ ಕಟ್ಟೆಗೆ ಹಿಂದಿರುಗಿ ಬಂದೆ ಸುಮಾರು ಮೂರು ಗಂಟೆ ಆಗಿತ್ತು ಬೈರಾಗಿಗಳು ನೆರಳಿನಲ್ಲಿ ಮರಗಿ ನಿದ್ರಿಸುತ್ತಿದ್ದರು ನಾಲ್ಕು ಗಂಟೆಯ ವೇಳೆಗೆ ಅವರು ಮೇಲಕ್ಕೆದ್ದು ಮುಖ ಪ್ರಕ್ಷಾಳನಾ ಮಾಡಿಕೊಂಡು ಬಂದು ಸುತ್ತಮುತ್ತ ಎಲ್ಲೋ ಬಚ್ಚಿಟ್ಟಿದ್ದ ಮಣ್ಣಿನ ಚಿಲುಮೆಗಳನ್ನು ಹೊರತೆಗೆದರು ತೆಂಗಿನ ಗುಂಜನ್ನು ಸಿದ್ಧಪಡಿಸಿಟ್ಟುಕೊಂಡು ತಮ್ಮ ಅಂಗೈಯಲ್ಲಿ ಏನೋ ಒಂದು ವಸ್ತುವನ್ನಿಟ್ಟುಕೊಂಡು ನಶ್ಯ ತಿಕ್ಕುವಂತೆ ಅದನ್ನು ತಿಕ್ಕುತ್ತಿದ್ದರು ಅದು ಬಹುಶಃ ಗಾಂಜಾ ಚುಲುಮೆಗೆ ಬೆಂಕಿ ಹತ್ ಸೇರಿಸಿ ಅದು ಹದಕ್ಕೆ ಬಂದ ಬಳಿಕ ಅದರಲ್ಲಿ ಗುಡುಗೆಯನ್ನು ಹಾಕಿ ಚುಲುಮೆಯ ಬುಡಕ್ಕೆ ಒದ್ದೆ ಬಟ್ಟೆಯನ್ನು ಸುತ್ತಿ ಬಟ್ಟೆಯ ಮೂಲಕ ಗಾಂಜಾ ಸೇವನೆಯನ್ನು ಆರಂಭಿಸಿದರು ನಾನು ಕೊಂಚ ಹೊತ್ತಾದ ಮೇಲೆ ಅಲ್ಲಿಂದ ಹಿಂತಿರುಗಿದೆ ಗಾಂಜಾ ಭಂಗಿ ಸೇವನೆ ಮಾಡುವವರ ಸಾಮೀಪ್ಯ ಸಂಜೆಯಾದ ಮೇಲೆ ಅಪಾಯಕರವೆಂದು ಕೇಳಿದ್ದೆ ಬೈರಾಗಿಗಳು ಯಾವ ಊರಿನಲ್ಲಿಯೂ ಒಂದೆರಡು ದಿನಕ್ಕೆ ಹೆಚ್ಚಾಗಿ ನಿಲ್ಲುವವರಲ್ಲ ಬೆಂಗಳೂರಿನಿಂದ ಅವರು ತಿರುಪತಿಯ ಕಡೆಗೋ ರಾಮೇಶ್ವರದ ಕಡೆಗೋ ನಡೆಯುವುದು ವಾಡಿಕೆಯಂತೆ ಅವರಲ್ಲಿ ಹಳಬರಾದವರಿಗೆ ತಿಳಿದಿರುತ್ತದೆ ತಮ್ಮ ಹಿರಿಯರಿಂದ ಯಾವ ಊರಿನಲ್ಲಿ ಸದಾವರ್ತ ಸಿಕ್ಕುತ್ತದೆ ವಸತಿಯ ಅನುಕೂಲವಿದೆ ಎಂಬುದು ಅದರಂತೆ ಅವರು ತಮ್ಮ ದಾರಿಯನ್ನು ಗೊತ್ತು ಮಾಡಿಕೊಂಡಿರುತ್ತಾರೆ ನನ್ನ ಯೋಜನೆಗಳು ಹೀಗೆ ನನಗೆ ಬಾಲ್ಯದಲ್ಲಿ ದೊರೆತ ಯಾತ್ರಿಕರು ಬೈರಾಗಿಗಳು ಗೋಸಾಯಿಗಳು ಇಂತವರ ಸಹವಾಸವೇ ನನ್ನ ತೊಂಟು ತೊಂಡುತನಕ್ಕೆ ಪ್ರೋತ್ಸಾಹವಾದಿಯಾಗಿದ್ದಿರಬೇಕು ಆ ತೊಂಡುತನವನ್ನು ನಿಶ್ಚೇಷ್ಟವಾಗಿ ಮಾಡಿದ್ದು ಮದುವೆ ನನಗೆ ಮದುವೆಯಾದಾಗ ವಯಸ್ಸು ಹದಿನೈದು ಹದಿನಾರು ನಾನು ಹೈಸ್ಕೂಲಿನ ಐದನೆಯ ಫಾರಂನಲ್ಲಿದ್ದೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ಯರು ತಮ್ಮ ಮದುವೆಯ ಕಥೆಯನ್ನು ನನಗೆ ಒಂದು ಸಾರಿ ಹೇಳಿದರು ಅವರ ತಂದೆಯು ಹೆಣ್ಣಿನ ತಂದೆಯು ಸೇ ಸ್ನೇಹಿತರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡು ಲಗ್ನ ನಿಷ್ಕರ್ಷೆ ಮಾಡಿ ಅದಕ್ಕೆ ಬೇಕಾದದನ್ನೆಲ್ಲ ಅಣಿ ಮಾಡಿಕೊಂಡು ಆಮೇಲೆ ಸಂಗತಿಯನ್ನು ಹೊರಪಡಿಸಿದರಂತೆ ರಾಮಸ್ವಾಮಿ ಅಯ್ಯಂಗಾರ್ಯರು ಯೋಚನೆ ಮಾಡಬೇಕೆಂದಾಗ ಅವರ ತಾಯಿ ಮಾಡಿಟ್ಟಿರುವ ಹೋಳಿಗೆ ಭಕ್ಷ್ಯಗಳೆಲ್ಲ ಮುಗಿ ಹೋಗುತ್ತವೆ ಆದ್ದರಿಂದ ಬೇಗ ಮದುವೆಯಾಗಿ ಬಿಡಬೇಕು ಎಂದು ಒತ್ತಾಯಪಡಿಸಿದರಂತೆ ನನಗಾದದ್ದು ಹಾಗೆಯೇ ನನ್ನ ನಕ್ಷತ್ರಕ್ಕೆ ಮಾವನಿಲ್ಲದ ಮನೆ ಸರಿಯಂತೆ ಆಕಡೆ ಕಡೆ ತಂದೆ ಹೋದ ವರ್ಷದೊಳಗಾಗಿ ಕನ್ಯಾದಾನ ಮಾಡಬೇಕಾದ ಮಾಡತಕ್ಕದ್ದೆಂದು ವ್ರತ ಮಾಡಿಕೊಂಡಿದ್ದರಂತೆ ಇಂಥ ಸದಾವಕಾಶವನ್ನು ಕಳೆದುಕೊಂಡರೆ ಬೇಳೆ ತಂದೆಯಿಲ್ಲದ ಹುಡುಗಿಯನ್ನು ಹುಡುಕುವುದು ಪ್ರಯಾಸವೆಂದು ನನ್ನ ಹಿರಿಯರು ನಿಶ್ಚಯಿಸಿದರು ಹೀಗಾಗಿ ನನ್ನ ತೊಂಡುತನದ ಯೋಜನೆಗಳು ಮೂಲೆಗೆ ಬಿದ್ದವು ಆ ಯೋಜನೆಗಳಲ್ಲಿ ಎರಡನ್ನು ಹೇಳುತ್ತೇನೆ ಶರದಾಕಾಶ ವೀಕ್ಷಣ ಹೀಗೆಂದರೆ ಶರ ದುಷಿ ಋತುವಿನಲ್ಲಿ ಆಕಾಶವನ್ನು ನೋಡುವ ಸಂತೋಷದ ಅನುಭವ ಇದಕ್ಕಾಗಿ ನಾಲ್ವರೈವರು ಸ್ನೇಹಿತರು ಬೆಂಗಳೂರಿನಿಂದ ಎತ್ತಿನ ಗಾಡಿಗಳಲ್ಲಿಯೂ ಕಾಲು ಪ್ರಯಾಣ ಮಾಡತಕ್ಕದ್ದು ಒಂದು ಗಾಡಿಯಲ್ಲಿ ಅಡಿಗೆಗೆ ಬೇಕಾದ ಸಾಮಾನು ಸೌದೆ ಸಿಮೆಣ್ಣೆ ದೇಕಿಲು ಇನ್ನೊಂದು ಗಾಡಿಯಲ್ಲಿ ಅವಲಕ್ಕಿ ಹುರಿಟ್ಟು ಪುಳ್ಳಂಗಾಯುಂಡೆ ಚಕ್ಕುಲಿ ಕೋಡುಬಳೆ ಇತ್ಯಾದಿ ಫಲಾಹಾರ ಸಾಮಗ್ರಿ ಡಬ್ಬಿಗಳು ಮತ್ತು ಸಣ್ಣ ಸಣ್ಣ ಹಾಸಿಗೆಗಳು ಮೂರನೆಯ ಗಾಡಿಯಲ್ಲಿ ದಪ್ಪನೆಯ ಜಮಖಾನೆ ಹಾಸಿ ನಡಿಗೆಗೆ ಸಿದ್ಧವಾಗಿಲ್ಲದವರು ಕೂಡತಕ್ಕದ್ದು ಬೆಳಿಗ್ಗೆ ಐದು ಗಂಟೆಗೆ ಗಾಡಿ ಕಟ್ಟಿ ಹೊರಡತಕ್ಕದ್ದು ನಾವು ಮುಖವನ್ನು ಆಕಾಶದ ಕಡೆಗೆ ತಿರುಗಿಸಿ ಅದರ ಸ್ವಚ್ಛ ನೀಲಿಮೆಯನ್ನು ನೋಡಿಕೊಂಡು ಆನಂದಿಸುತ್ತಾ ಹರಟೆ ಹೊಡೆಯುತ್ತಾ ಹಾಡು ಪದ್ಯ ಹೇಳಿಕೊಳ್ಳುತ್ತಾ ಎಂಟು ಗಂಟೆಯವರೆಗೂ ನಡೆಯುವುದು ಕೊಳವನ್ನು ಕೆರೆಯನ್ನು ಕಂಡಾಗ ಅಲ್ಲಿ ಗಾಡಿ ನಿಲಿಸಿ ಅಡಿಗೆ ಮಾಡಿಕೊಳ್ಳುವುದು ಹಾಲು ಮೊಸರುಗಳನ್ನು ಸಮೀಪದ ಹಳ್ಳಿಗಳಿಂದ ತರುವುದು ಭೋಜನಾನಂತರ ನಾಲ್ಕು ಗಂಟೆಯವರೆಗೂ ವಿಶ್ರಮಿಸಿಕೊಳ್ಳುವುದು ಅನಂತರ ಚಕ್ಕುಲಿ ಕೋಡುಬಳೆಗಳನ್ನು ಮೆಲ್ಲುತ್ತಾ ಸಂಜೆ ತೀರಾ ನಡೆಯುವುದು ದಾರಿಯಲ್ಲಿ ಅಲ್ಲಲ್ಲಿ ಗುಡಿಗಳಿಗೆ ಹೋಗುವುದು ಮಠಗಳಿಗೆ ಹೋಗುವುದು ಊರಿನ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವುದು ಹೀಗೆ ದಿನಕ್ಕೆ ಐದಾರು ಗಂಟೆಗಳಂತೆ ಪ್ರಯಾಣ ಮಾಡಿದರೆ ಒಂದು ವಾರದೊಳಗಾಗಿ ಮುಳಬಾಗಿಲನ್ನು ತಲುಪಬಹುದು ಬೆಂಗಳೂರಿನಿಂದ ಅರವತ್ತು ಮೈಲಿ ಅಲ್ಲಿ ಎರಡು ಮೂರು ದಿನವಿದ್ದು ಬಂದ ಕ್ರಮದಲ್ಲಿಯೇ ಹಿಂದಿರುಗುವುದು ಒಟ್ಟು ಹದಿನೈದು ದಿನದ ಪ್ರವಾಸ ಈ ಯೋಜನೆಯನ್ನು ಸ್ನೇಹಿತರಲ್ಲಿ ಹೇಳಿದೆ ಅವರು ನಕ್ಕು ಬಹು ಚೆನ್ನಾಗಿದೆ ಅದಕ್ಕೇನು ಕಷ್ಟ ಎಂದರೆ ಹೊರತು ಒಂದು ಬೆಟ್ಟನ್ನು ಮುಂದಿಟ್ಟವರಲ್ಲ ಅವರ ಮನಸುಗಳಲ್ಲಿ ಇದೊಂದು ಹಾಸ್ಯ ವಿಷಯವೆನಿಸಿರಬೇಕು ನನ್ನ ಈಗಿನ ಸ್ಥಿತಿಯಲ್ಲಿ ಆ ಯೋಜನೆಯನ್ನು ಪುನರುಜ್ಜೀವನ ಮಾಡುವ ಸಾಹಸ ಮಾಡಿಲ್ಲ ಸುಲಭ ತೀರ್ಥಯಾತ್ರೆ ಈ ಯೋಜನೆಗೆ ನನ್ನ ಭಾವನವರು ಒಪ್ಪಿದ್ದರು ಇದು ನಮ್ಮಿಬ್ಬರಿಗೂ ಕಳತ್ರ ವಿಯೋಗವಾದ ಮೇಲೆ ಬಂದ ಯೋಚನೆ ನಾವಿಬ್ಬರು ಮಾಡಿಕೊಳ್ಳಬೇಕಾದ ಸಿದ್ಧತೆ ಹೀಗೆ ಒಬ್ಬೊಬ್ಬರು ಒಂದೊಂದು ತೆಳ್ಳನೆಯ ಸಣ್ಣ ಜಮಖಾನೆಯನ್ನು ಮಡಿಸಿ ಎಡ ಹೆಗಲ ಮೇಲೆ ಹಾಕಿಕೊಳ್ಳತಕ್ಕದ್ದು ಅದರ ಮೇಲೆ ಒಂದು ಹಸಿ ಬೆತ್ತಿತಿ ಬಳೆಗಾರರು ತಗಲಿ ಹಾಕಿಕೊಳ್ಳುತ್ತಿದ್ದ ಹಾಗೆ ಆ ತಿ ಒಂದು ಭಾಗದಲ್ಲಿ ಒಂದು ಶಾಲು ಎರಡು ಪಂಚೆಗಳು ಎರಡು ಸಣ್ಣ ಪಂಚೆಗಳು ಅಥವಾ ಟವಲುಗಳು ಒಂದು ಪಂಚಪಾತ್ರೆ ಅದರಲ್ಲಿ ವಿಭೂತಿ ಡಬಿ ಮತ್ತು ಜಪಸರ ಎರಡು ಮೂರು ಪೆನ್ಸಿಲ್ ಕಡ್ಡಿಗಳು ಒಂದು ಪಂಚಾಂಗ ಅಥವಾ ಡೈರಿ ಒಂದು ಚಾಕು ಒಂದು ಸಣ್ಣ ನೋಟ್ಬುಕ್ಕು ತಿೀಯ ಇನ್ನೊಂದು ಭಾಗದಲ್ಲಿ ಒಂದು ಅವಲಕ್ಕಿ ಗಂಟು ಒಂದು ಹುರಿಟಿನ ಗಂಟು ಒಂದು ಬೆಲ್ಲದಚ್ಚು ಒಂದು ಒಣ ಗಿಟಕು ಒಂದು ಪಾವಿನಷ್ಟು ಹುರಿದ ನೆಲಗಳಲ್ಲೇ ಕಾಯಿ ಇನ್ನು ಏನಾದರೂ ಕುರಿಗಳು ಕೊಡುಬಳೆ ಮೊದಲಾದ ಕುರು ಒಂದು ಡಬ್ಬ ತ್ರಿಫಲಾ ಚೂರ್ಣ ಒಂದು ಡಜನ್ ಕ್ವಿನೈನ್ ಗುಡಿಗೆಗಳು ಒಂದು ಸಣ್ಣ ವ್ಯಾಸಲಿನ್ ಡಬ್ಬಿ ಒಂದು ಮೋಂಬತ್ತಿ ಒಂದು ದೀಪದ ಕಡ್ಡಿ ಪೆಟ್ಟಿಗೆ ಈ ಸಾಮಾನುಗಳಿರತಕ್ಕದ್ದು ನನ್ನ ಭಾವನಾ ತಿಥಿಯಲ್ಲಿ ಒಂದು ಉಪ್ಪು ಪುಡಿಯ ಡಬ್ಬಿ ಹೆಚ್ಚಾಗಿರಬೇಕಾದದ್ದು ನಾವು ಬನೀನು ಧರಿಸಿ ಅದರ ಒಳಜೇಬಿನಲ್ಲಿ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇಟ್ಟುಕೊಳ್ಳತಕ್ಕದ್ದು ತಲೆಗೆ ಒಂದು ಸಣ್ಣ ಪಂಚೆ ಲಪ್ಪಟ್ಟೆ ಕಾಲಿಗೆ ಚಪ್ಪಲಿ ಒಂದು ಕೈಯಲ್ಲಿ ಉಗ್ಗ ಕಟ್ಟಿದ ತಂಬಿಗೆ ಅದು ಮೊಣಕೈಯಿಂದ ನೇತು ಹಾಕಿಕೊಳ್ಳಲು ಅನುಕೂಲವಾಗಿರಬೇಕು ಇನ್ನೊಂದು ಕೈಯಲ್ಲಿ ಕಟ್ಟಿಗೆ ಅದು ಊರುಗೋಲು ಆಗಿರಬೇಕು ಭಯೋತ್ಪಾದಕವೂ ಆಗಿರಬೇಕು ಇಷ್ಟು ಸಿದ್ಧತೆ ಮಾಡಿಕೊಂಡು ಜೈ ಪರಮೇಶ್ವರ ಬೆಂಗಳೂರಿನಿಂದ ಮೊದಲು ಹಿಂದೂಪುರಕ್ಕೆ ಹೋಗತಕ್ಕದ್ದು ಅಲ್ಲಿ ಲೈ ರೈಲಿನಿಂದಿಳೆದು ಮುಂದಿನ ಪ್ರೋಗ್ರಾಮ್ ಎಲ್ಲಿ ಪ್ರಸಿದ್ಧ ದೇವಾಲಯ ಎಲ್ಲಿ ರತೋತ್ಸವ ಎಲ್ಲಿ ಸಂತರ್ಪಣೆ ಇದನ್ನು ವಿಚಾರಿಸಿಕೊಂಡು ರೈಲಿನಲ್ಲೆಂದರೆ ರೈಲಿನಲ್ಲಿ ಬಸ್ಸಿನಲ್ಲೆಂದರೆ ಬಸ್ಸಿನಲ್ಲಿ ಕಾಲು ನಡಿಗೆಯಿಂದ ಅಂದರೆ ಕಾಲು ಮುಂದಿನ ಮಜಲಿಗೆ ಹೋಗತಕ್ಕದ್ದು ಮೊದಲೇ ಗೊತ್ತಾದ ನಿರ್ಬಂಧದ ಕಾರ್ಯಕ್ರಮವೇನಿಲ್ಲ ನಾವು ಮಾಡಿಕೊಂಡ ನಿಯಮಗಳು ನಾಲ್ಕು ತಿತ್ತಿಯಲ್ಲಿನ ತಿಂಡಿಗಳನ್ನು ಹೆಚ್ಚಾಗಿ ತಿನ್ನತಕ್ಕದ್ದಲ್ಲ ಅವಶ್ಯವಾದಾಗ ಮಾತ್ರ ಉಪಯೋಗಿಸತಕ್ಕದ್ದು ಚೀಲದ ಭಾರವನ್ನು ಹೆಚ್ಚು ಮಾಡತಕ್ಕದ್ದಲ್ಲ ಎಲ್ಲದರಲ್ಲೂ ಮಿತವಾಗಿರಬೇಕು ಹಣವನ್ನು ಹಿಡಿತದಿಂದ ಉಪಯೋಗಿಸಬೇಕು ಬ್ರಾಹ್ಮಣರ ಮನೆಯಲ್ಲಿ ಊಟ ಮಾಡಬೇಕು ಅವರು ಯಾರಾದರೂ ಸರಿಯೇ ನನ್ನ ಭಾವಂದಿರು ಈ ವಿಷಯದಲ್ಲಿ ಒಂದು ಕಟ್ಟಲೆಯ ಕವಿತ್ವ ಮಾಡಿದ್ದರು ಎಲ್ಲಿ ಎಲ್ಲಿ ತೋರೋಣ ಅಲ್ಲಿ ಎಲ್ಲಿ ಹೂರೋಣ ಕರರೂ ಸರಿ ಬಿಟ್ಟರು ಸರಿ ನಡಿ ಅಲ್ಲಿಗೆ ಹೋಗೋಣ ರಾತ್ರಿ ಹೊತ್ತು ಭೋಜನವಿಲ್ಲ ಕ್ಷುತ್ತು ಇದ್ದರೆ ಆ ಊರಿನ ಗುಡಿಯ ದೇವರ ಪ್ರಸಾದ ಬಾಳೆಹಣ್ಣು ಅಥವಾ ರಸಾಯನ ಆಗಬಹುದು ತೆಂಗಿನ ಹೋಳು ಪ್ರಸಾದ ದೊರೆತರೆ ಕೊಬ್ಬರಿಯನ್ನು ಚಾಕುವಿನಿಂದ ಚೂರು ಕತ್ತರಿಸಿ ಎರಡು ದಿನಕ್ಕೆ ದಾಸ್ತಾನಿರಿಸಿಕೊಳ್ಳತಕ್ಕದ್ದು ಈ ಯೋಚನೆಯಲ್ಲಿ ಅತಿ ಕಷ್ಟವಾದ ಭಾಗವನ್ನು ತೋರಲಿಲ್ಲ ದಾರಿಯ ಖರ್ಚಿಗೆ ನನ್ನ ಭಾವನವರ ಪಿಂಚನಿ ಸಾಕಾಗುತ್ತಿತ್ತು ನನ್ನ ಖರ್ಚನ್ನು ಅವರೇ ಕೊಡುವುದಾಗಿ ಹೇಳಿದ್ದರು ನಾವು ಈ ನಾಳೆ ಎಂದು ಮೀನಾಮೇಷ ನೋಡುತ್ತಿರುವಷ್ಟರಲ್ಲಿ ದೇವರು ನನ್ನ ಭಾವಂದಿರನ್ನು ತನ್ನ ಹತ್ತಿರಕ್ಕೆ ಕರೆದುಕೊಂಡ ನಾನು ಆ ಯೋಚನೆಯನ್ನು ಕೈಬಿಟ್ಟು ನನಗೆ ದೊರೆತ ಚಿರಂಜೀವಿಗಳಿಗೆ ಕಾಟ ಕೊಡುವುದರಿಂದ ತೃಪ್ತನಾಗಿರಬೇಕಾಗಿದೆ ತನಗಳುವರಾರು ಮಿಲ್ಲದೆ ಮನುಜಂ ತಾನಾರ್ಗ ಮುಳುವುದಿರದಿರೇ ಧನ್ಯಂ ಅನುಸರಿಸದೆ ತಾನಾರನು ಮನುಸರಿಪರ್ ತನಗಮಿಲ್ಲದಿರೇ ಕಡುಧನ್ಯಂ